ನೀ ಕೆಂಪು ಬಳೆಯೋ ಅಚ್ಚನಿ ಲದ ಕೆಂಪೂ ಬಳೆಯೋ ಒಳ್ಳೆ ಸ್ವಚ್ಚ ವಜದ ಬಳೆಯೋ ಒಳ್ಳೆ ಸ್ವಚ್ಚ ಬಳೆಯೋ ಕಡಿಯ ಕಾಂತಿಯ ಬಳೆ ಹವಳ ಬಳ ಕಳೆ ಮಾಣಿಕ್ಯ ಖಚಿತವಾದ ಮುತ್ತಿನ ಬಳೆ ಮಾಣಿಕ್ಯ ಖಚಿತವಾದ ವೈಢೂರ್ಯದ ವಂಕಿ ಪಟ್ಟಿ ಬಳೆಯ ವೈಢೂರ್ಯದ ವಂಕಿ ಪಟ್ಟೆ ಬಳೆಯ ನೀಡುವೆ ನಮ್ಮ ನಿಮಗೆ ನಿಮ್ಮ ಚೆಲುವ ಹತ್ತವ ತೋರಣುವೆ ನಮ್ಮ ನಿಮಗೆ ನಿಮ್ಮ ಚೆಲುವ ಅತ್ತವ ತೋರಣೆಗೆದಾರಿಯ ಸಣ್ಣ ಬಳೆಯೋ ಹೀರು ದಾರಿಯ ಸಣ್ಣ ಬಳೆಯೋ ಪುಷ್ಪರಾಗ ಕಥಿತವಾದ ಬಳೆಯೋ ಪುಷ್ಪರಾಗ ಕಥಿತವಾದ ಬಳೆಯೋ ಗೋ ಮೇ ದೀತ ಬಾಳೆ ನೀಲ ನೀಲ ವಜ್ರದ ಬಳೆ ಗೋಮೆ ನವನೂತನವಾದಂತ ನಾನಾ ರತ್ನಗಳಿಂದ ನವನೂತನವಾದಂತ ಅಷ್ಟಸತಿಯರು ಆರುತಿಯ ನೆತ್ತಿ ತಳಿದರು ಪುಷ್ಪ ದಕ್ಷತೆಯ ಸುರಸತಿಯರು ಆರುತಿಯ ನೆತ್ತಿ ತಳಿದರು ಪುಷ್ಪ ದಕ್ಷತೆಯ ದರೆಯೋಳಿಯಾದವಗಿರಿ ವರಡೆಯ ಪೊರೆಯುವ ದರೆಯೋಳಿಯಾದವಗಿರಿ ವರನಿಲೆಯ ಪೊರೆಯುವ ಸಿಂಹಾಪುರದಲ್ಲಿ ನೆಲೆಸಿರುವ ಸುಂದರಿಯ ನರಸಿಂಹಾಪುರದಲ್ಲಿ ನೆಲೆಸಿರುವ ಸುಂದರಿಯ ನಾಲ್ಕು ಹಸ್ತಕ್ಕೆ ಅಚ್ಚನೀಲಗ ಕೆಂಪು ಬಳೆಯು